ಸಹ ನಾವವತು ಸಹನೌುನತ್ತು ಸಹ ವೀರ್ಯಂಕರವಹೈ ತೇಜಸ್ವಿನವಧಸ್ತು ಮಾಷಾವಹೈ ಓ ಶಾಂತಿಶಾಂತಿಶಾಂತಿ ಹರಿ ಓ ಎರಡನೆಯ ವಲ್ಲಿಯಲ್ಲಿ ಶ್ರೇಯಸ್ಸು ಪ್ರೇಯಸ್ಸು ಎನ್ನುವ ಎರಡು ಮಾರ್ಗಗಳ ಭಿನ್ನತೆಯನ್ನು ಹೇಳ್ತಾ ಈ ಉಪನಿಷತ್ತು ಯಮ ಮತ್ತು ನಚಿಕೇತನ ಸಂವಾದದ ಮೂಲಕ ಪ್ರಪಂಚದಲ್ಲಿ ಕಂಡುಬರುವ ಹಾಗೆ ಎರಡು ವಿಭಿನ್ನವಾದ ಮಾರ್ಗಗಳನ್ನು ತಿಳಿಸಿಕೊಡ್ತದೆ ಈ ಎರಡು ಮಾರ್ಗಗಳು ಕೇವಲ ಪ್ರಾಚೀನ ಕಾಲದಲ್ಲಿ ಅಷ್ಟೇ ಅಲ್ಲ ಮಧ್ಯಕಾಲದಲ್ಲೂ ಈಗಿನ ವರ್ತಮಾನ ಕಾಲದಲ್ಲೂ ಮುಂದಿನ ಭವಿಷ್ಯ ಕಾಲದಲ್ಲೂ ಕೂಡ ಸಹಜವಾಗಿ ಮನುಷ್ಯನಿಗೆ ಲಭ್ಯವಾಗುವಂಥ ಅಥವಾ ಮನುಷ್ಯನು ತನ್ನ ತನ್ನ ವಿಭಿನ್ನ ಸಂಸ್ಕಾರಗಳಿಗೆ ಅಭಿರುಚಿಗಳಿಗೆ ಮತ್ತು ತನ್ನ ಶಕ್ತಿಗೆ ಅನುಗುಣವಾಗಿ ಈ ಎರಡು ಮಾರ್ಗಗಳಲ್ಲಿ ಯಾವುದೋ ಒಂದು ಮಾರ್ಗವನ್ನು ಹಿಡಿತಾನೆ ಅದಕ್ಕೆ ತಕ್ಕ ರೀತಿಯಲ್ಲೇ ಅವನು ಗುರಿ ತಲುಪುತ್ತಾನೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಈ ಎರಡೂ ಮಾರ್ಗಗಳು ಅವನು ಯಾವುದೇ ಉದ್ಯೋಗ ಹಿಡಿಯಲಿ ಮನುಷ್ಯ ಆದಿಮ ಕಾಲದಲ್ಲಿ ಬೇಟೆಯಾಡ್ತಾ ಇದ್ದಂಥವನು ಅದು ಒಂದು ಮಾರ್ಗವೇ ಹೊಟ್ಟೆ ಹೊರಕೊಳ್ಳುವ ದಾರಿ ಅತ್ಯಾಧುನಿಕ ಕಾಲದಲ್ಲಿ ಐ ಕೆಲಸ ಮಾಡ್ತಾರೆ ರಾತ್ರಿ ಒಂದು ಗಂಟೆ ಆದರೂ ಮನೆಗೆ ಬರೋದಿಲ್ಲ ಇದು ಕೂಡ ಹೊಟ್ಟೆ ಹೊರಕೊಳ್ಳೋದೆ ಅದು ಕೂಡ ಒಂದು ಮಾರ್ಗವೇ ಹಾಗಾಗಿ ಕಾಲ ವ್ಯತ್ಯಾಸ ಆಗಿರ್ಬೋದು ಮನುಷ್ಯನ ಪ್ರವೃತ್ತಿ ವ್ಯತ್ಯಾಸ ಆಗೋದಿಲ್ಲ ಪ್ರಾಚೀನ ಕಾಲದಲ್ಲಿ ಸಂಸಾರದ ಅಥವಾ ಪ್ರಪಂಚದ ನಾನಾ ಬಗೆಯ ಕಷ್ಟಕೊಟಲೆಗಳು ದುಃಖಗಳು ಸಮಸ್ಯೆಗಳು ಅಥವಾ ಸುಖದ ಬೆನ್ನು ಮನುಷ್ಯನ ಈ ಚಾಪಲ್ಯ ಎಲ್ಲದರಿಂದಲೂ ಕೂಡ ಬೇಸತ್ತು ಇದು ಸರಿಯಲ್ಲ ಇದು ಈ ರೀತಿಯ ಮಾರ್ಗ ನನ್ನನ್ನು ಉನ್ನತ ದಿಕ್ಕಿಗೆ ಕರೆದುಕೊಂಡು ಹೋಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ದೂರ ಹೋಗಿ ಏಕಾಂತ ವಾಸ ಬಹಳ ಪ್ರಾಚೀನ ಕಾಲದಲ್ಲಿ ಇದ್ದರು ನಾವು ಚರಿತ್ರೆಯಲ್ಲಿ ಓದ್ತೀವಿ ಅತ್ಯಂತ ಪ್ರಾಚೀನ ಕಾಲದ ಮಾನವ ಹೇಗೆ ಬದುಕತಾ ಇದ್ದ ಆದಿವಾಸಿಗಳಾಗಿ ಪ್ರಾಣಿಗಳಿಗಿಂತ ಹೆಚ್ಚೇನೂ ಉತ್ತಮ ಅಲ್ಲ ಎನ್ನುವ ರೀತಿಯಲ್ಲಿ ಬದುಕುತ್ತಾ ಇದ್ದ ಮನುಷ್ಯ ಬೇಟೆ ಆಡ್ತಾ ಇದ್ದ ಮೀನು ಹಿಡಿತಾ ಇದ್ದ ಆಮೇಲೆ ಕೃಷಿ ಮಾಡೋದಕ್ಕೆ ಆರಂಭಿಸಿದ ಹೀಗೆ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನ ಕಾಲದ ಮಾನವನ ಚಟುವಟಿಕೆ ಇವುಗಳನ್ನೆಲ್ಲ ಎಲ್ಲೆಲ್ಲಿ ದಾಖಲೆ ಮಾಡಿದ್ದಾರೋ ಆ ಕಾಲಘಟ್ಟದಲ್ಲೇ ಭಾರತದಲ್ಲಿ ಅಂದರೆ ಇತಿಹಾಸ ಪೂರ್ವಯುಗ ಅಂತಲೂ ಕೂಡ ಕರೀತಾರೆ ಇತಿಹಾಸ ಇನ್ನೂ ಕೂಡ ಎಷ್ಟು ಪ್ರಾಚೀನ ಹೋಗಬಹುದು ಅದಕ್ಕಿಂತ ಹಿಂದಿನ ಕಾಲವನ್ನು ಅಳೆಯೋದಕ್ಕೆ ಯಾವ ದಾಖಲೆಯೂ ಇಲ್ಲದ್ದರಿಂದ ಅದರ ಬಗ್ಗೆ ಏನೂ ಹೇಳ್ತಾ ಇಲ್ಲ ಎನ್ನುವಂಥ ಕಾಲಘಟ್ಟದಲ್ಲಿ ಕೂಡ ವೈರಾಗ್ಯ ತಾಳಿ ಏಕಾಂತವಾಸ ಮಾಡಿ ಉನ್ನತ ಬದುಕಿನ ಬಗ್ಗೆ ಧ್ಯಾನಿಸ್ತಾ ಇರತಕ್ಕಂಥ ಕೆಲವು ವ್ಯಕ್ತಿಗಳು ಇದ್ದರು ಅಂತ ಉಲ್ಲೇಖ ಬರ್ತದೆ ಪ್ರಪಂಚದ ಸಾಹಿತ್ಯದಲ್ಲೆಲ್ಲ ಅತ್ಯಂತ ಪ್ರಾಚೀನ ಅಂತ ಕರೆಸಿಕೊಂಡಿರುವಂಥ ಋಗ್ವೇದದಲ್ಲಿ ಇಂಥವರನ್ನು ಜೀರ್ಣವಸ್ತ್ರ ಧರಿಸಿಕೊಂಡು ಜೀರ್ಣವಸ್ತ್ರ ಅಂತಂದರೆ ಮಲಿನವಸ್ತ್ರ ಮಾಸಿಕೊಂಡಂಥ ಬಟ್ಟೆ ಧರಿಸ್ಕೊಂಡವರು ಅವರು ಏಕಾಂತವನ್ನು ಅರಸಿಕೊಂಡು ಹೋಗಿ ಸಾಧು ಜೀವನ ನಡೆಸ್ತಾ ಇದ್ರು ಎನ್ನುವಂಥ ಒಂದು ಕುರುಹು ಸಿಗುತ್ತದೆ ನಮಗೆ ಮೊತ್ತಮೊದಲು ಸಿಗುವ ಈ ಸಾಹಿತ್ಯದಲ್ಲಿ ಋಗ್ವೇದ ಅತ್ಯಂತ ಪ್ರಾಚೀನ ಅಂತ ಕರೆಯಲ್ಪಟ್ಟಿದೆ ಅದರಲ್ಲೇ ಇಂಥ ಉಲ್ಲೇಖಗಳು ಇರುವುದರಿಂದ ಈ ಪ್ರವೃತ್ತಿ ಪ್ರಾಪಂಚಿಕ ಜೀವನದಿಂದ ಬೇರೆ ಆಗಿ ಭಿನ್ನವಾಗಿ ಆಲೋಚನೆ ಮಾಡಿ ಆಧ್ಯಾತ್ಮಿಕ ಅನ್ವೇಷಣೆ ನಡೆಸುವಂಥ ಕೆಲವು ವ್ಯಕ್ತಿಗಳು ಅತ್ಯಂತ ಪ್ರಾಚೀನ ಕಾಲದಲ್ಲೇ ಇದ್ದರು ಅಂತ ನಮಗೆ ಕೆಲವು ಕುರುಹುಗಳು ಸಿಗ್ತವೆ ಉಪನಿಷತ್ ಕಾಲದಲ್ಲಂತೂ ಸ್ಪಷ್ಟವಾಗಿ ಸನ್ಯಾಸದ ಉಲ್ಲೇಖ ಕಂಡುಬರುತ್ತದೆ ಸಂನ್ಯಾಸ ಅಂತ ಅಂದ್ರೇನು ಎಲ್ಲೋ ಜಗತ್ತು ಈ ಜಗತ್ತನ್ನು ಮೀರಿ ಎಲ್ಲೋ ಪ್ರಪಂಚದಿಂದ ಲೋಕದಿಂದ ಬಿದ್ದು ಬಂದವರು ಬಿದ್ದುಬಿಟ್ಟವರು ಅಂತ ತಿಳ್ಕೊಳ್ಬೇಕಾದ್ದಲ್ಲ ಪ್ರಪಂಚದ ಸಾಮಾನ್ಯ ಎಲ್ಲರೂ ಬದುಕುವ ಹಾಗಿನ ಬದುಕಿನಲ್ಲಿ ಬೇಸತ್ತು ವಿಭಿನ್ನವಾದ ಮಾರ್ಗವನ್ನು ಆರಿಸಿಕೊಂಡವನೇ ಸನ್ಯಾಸಿ ಅಂತ ಲೆಕ್ಕ ಆಧ್ಯಾತ್ಮಿಕವಾದ ಅಥವಾ ಆತ್ಯಂತಿಕ ಸತ್ಯದ ಮಾರ್ಗದಲ್ಲಿ ನಡೆಯುವುದಕ್ಕೆ ಯಾರು ತೀರ್ಮಾನಿಸಿದ್ದಾನೋ ಅಂಥವನು ಇಂಥ ಒಂದು ಪ್ರವೃತ್ತಿ ಅತ್ಯಂತ ಪ್ರಾಚೀನ ಕಾಲದಲ್ಲೇ ಕಂಡಿತ್ತು ಯಾಕೆ ಇಷ್ಟೊಂದು ಪೀಠಿಕೆ ಅಗತ್ಯ ಆಯಿತು ಅಂತ ಸಾಮಾನ್ಯ ವ್ಯಕ್ತಿಗಳ ಮಾರ್ಗಕ್ಕಿಂತ ಭಿನ್ನವಾಗಿ ಚಿಂತಿಸುವ ಒಂದು ಮನುಷ್ಯನ ಪ್ರವೃತ್ತಿ ಇದೆಯಲ್ಲ ಇದು ಶ್ರೇಯಸ್ಸಿನ ಮಾರ್ಗವನ್ನು ಅರಿಸಿಕೊಂಡು ಹೋಗುವಂಥ ಒಂದು ಪ್ರವೃತ್ತಿ ಬೆಳೆಯುವುದಕ್ಕೆ ಕಾರಣವಾಯಿತು ಕೇವಲ ಸನ್ಯಾಸಿಗಳಿಗೆ ಅಂತಲ್ಲ ಜಗತ್ತಿನ ಅಥವಾ ಪ್ರಪಂಚದ ಲೌಕಿಕ ಜೀವನದ ಈ ನಾನಾ ನಡವಳಿಕೆಗಳು ಸಾಲದು ಅವುಗಳಿಂದ ಹೆಚ್ಚು ಉನ್ನತವಾದದ್ದು ಸಿಗುವುದಿಲ್ಲ ಮತ್ತೆ ಮತ್ತೆ ಮನುಷ್ಯ ದುಃಖಕ್ಕೆ ಒಳಗಾಗ್ತಾನೆ ಇನ್ನು ಮಿತಿ ಮೀರಿದ್ದು ಅದರಿಂದ ಆಚಿನದ್ದು ಉನ್ನತವಾದದ್ದು ಉತ್ತಮವಾದದ್ದು ಶ್ರೇಷ್ಠವಾದದ್ದು ನನ್ನನ್ನು ಬೇರೆ ಕಡೆಗೆ ಕರೆದುಕೊಂಡು ಹೋಗಬಹುದಾದ್ದು ಇನ್ನೇನೋ ಒಂದು ದಾರಿಯಿದೆ ಅಂತ ಹುಡುಕುವುದಕ್ಕೆ ಮನುಷ್ಯ ಬಹಳ ಹಿಂದೆಯೇ ಪ್ರಾರಂಭಿಸಿದ್ದ ಆ ಪರಂಪರೆಯಲ್ಲಿ ಬಂದ ಅನೇಕ ಮಹಾತ್ಮರುಗಳ ಒಂದು ಮಾರ್ಗವೇ ಶ್ರೇಯಸ್ಸಿನ ಮಾರ್ಗ ಈ ಮಾರ್ಗದಲ್ಲಿ ನಡೆದವನು ಎಲ್ಲಿಗೆ ತಲುಪುತ್ತಾನೆ ಯಾವ ಹಂತವನ್ನು ತಾನು ಗುರಿಯಾಗಿ ಇಟ್ಟುಕೊಂಡಿದ್ದಾನೆ ಅಥವಾ ಅವನಿಗೆ ಏನಾಗುತ್ತದೆ ಅಂತ ಅದಕ್ಕೆ ಇಲ್ಲಿ ಹೇಳ್ತಾರೆ ಪ್ರೇಯಸ್ಸಿಗಿಂತ ಶ್ರೇಯಸ್ಸನ್ನು ಯಾರು ಆಯ್ಕೆ ಮಾಡಿಕೊಂಡನೋ ಅಂಥವನು ಧೀರ ಶೇಷ್ಠ ವ್ಯಕ್ತಿ ಬುದ್ಧಿವಂತ ಅವನು ಅವನಿಗೆ ಸಾಧು ಭಾವತಿ ಒಳ್ಳೆಯದಾಗುತ್ತೆ ನಿಜವಾಗಿಯೂ ಅವನು ಉತ್ತಮವಾದದ್ದನ್ನು ಶ್ರೇಷ್ಠವಾದದ್ದನ್ನು ಕಂಡುಕೊಳ್ತಾನೆ ಯಾಕಂದರೆ ಅವನ ಪ್ರವೃತ್ತಿಯವನನ್ನು ಆ ಕಡೆಗೆ ಒಯ್ಯುತ್ತದೆ ಯಾರು ಅದಕ್ಕೆ ಪ್ರಯತ್ನ ಪಡುವುದಿಲ್ಲವೋ ಯಾರು ಬುದ್ಧಿಯನ್ನು ಉಪಯೋಗಿಸಿಕೊಳ್ಳುವುದಿಲ್ಲವೋ ಅಥವಾ ಅವನ ಮನಸ್ಸಿನ ವಿವೇಕ ಇನ್ನು ಕೂಡ ತೆರೆಯಲ್ಪಟ್ಟಿಲ್ಲವೋ ಅಂಥವನು ಹೀಯತೆ ಅರ್ಥಾತ್ ತನ್ನ ನಿಜವಾದ ಆದರ್ಶದಿಂದ ಅಥವಾ ಶ್ರೇಯಸ್ಸಿನ ಉತ್ತಮವಾದ ಮಾರ್ಗದಿಂದ ಚ್ಯುತನಾಗುತ್ತಾನೆ ಆ ಕಡೆ ಇಲ್ಲ ಸಾಮಾನ್ಯ ಎಲ್ಲರ ಬದುಕಿನ ಆ ಒಂದು ಪರಿಧಿಯಲ್ಲೇ ಇದ್ದು ಬಿಡ್ತಾನೆ ಈ ರೀತಿ ವಿಂಗಡಣೆ ಕಠೋಪನಿಷತ್ತು ಮಾತ್ರ ಅಲ್ಲ ಇತರ ಉಪನಿಷತ್ತುಗಳಲ್ಲೂ ಬರುತ್ತದೆ ಮುಂಡಕ್ಕ ಉಪನಿಷತ್ತಿನಲ್ಲಿ ಪರಾವಿದ್ಯೆ ಅಂತ ಬರುತ್ತೆ ಅಪರಾವಿದ್ಯೆ ಅಂತಂದರೆ ಅದರಲ್ಲಿ ಎಲ್ಲ ಲೌಕಿಕ ವಿದ್ಯೆಗಳು ಸೇರ್ತವೆ ವೇದ ವೇದಾಂಗಗಳು ಕೂಡ ಅದರಲೇ ಸೇರ್ತವೆ ವೇದವನ್ನೇ ಅಪರ ಅಂತ ಕರೆದ್ರೆ ಇನ್ನು ಮತ್ತೆ ಪರಾವಿದ್ಯೆ ಯಾವುದು ಅಂತ ಕೇಳಬಹುದು ಪರಾವಿದ್ಯೆ ಅಂತಂದರೆ ಯಾವುದು ಶಾಶ್ವತವಾದ ಸತ್ಯವನ್ನು ಕೊಡಬಲ್ಲದು ಅಂಥ ಆತ್ಮವಿದ್ಯೆಯೇ ಪರಾವಿದ್ಯೆ ಈ ರೀತಿಯಲ್ಲಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಈ ಎರಡು ಮಾರ್ಗಗಳ ಭಿನ್ನತೆ ಉಪನಿಷತ್ ಕಾಲದಲ್ಲಿ ಸ್ಪಷ್ಟವಾಗಿ ಕಂಡು ಅದನ್ನೇ ಇಲ್ಲಿ ಸೂಚನೆಯಾಗಿ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಎರಡು ಮಾರ್ಗವಾಗಿ ಹೇಳುತ್ತಾರೆ ಮೂರನೇ ಮಂತ್ರದಲ್ಲಿ ಯಮ ಮುಂದುವರಿದು ಹೇಳ್ತಾನೆ ಈ ಎರಡು ಮಾರ್ಗಗಳಲ್ಲಿ ನಚಿಕೇತ ನೀನು ಶ್ರೇಯಸ್ಸಿನ ಮಾರ್ಗವನ್ನು ಸ್ವೀಕಾರ ಮಾಡಿದ್ದೀಯಾ ಅಂತ ಅವನ ಮನಸ್ಸಿನ ಅಥವಾ ಅವನ ಆಕ್ಯೆಯ ಶ್ರೇಷ್ಠತೆಯನ್ನು ಕೊಂಡಾಡ್ತಾನೆ ಸತ್ವ ಪ್ರಿಯನ್ ಪ್ರಿಯೂಪನ್ ಅಭಿಧ್ಯಾಯನ್ನಚಿಕೇತ್ರಾಕ್ಷಿ ನೈತಾಂ ಶೃಂಕಾ ವಿತ್ತಮಯಂ ಅವಾಂ ಮಜ್ಜಂತ ಬಹವೋ ಮನುಷ್ಯಾ ಎಲಯನಚಿಕೇತನೆ Neenu ಪ್ರಿಯಾನ್ ಪ್ರಿಯ ರೂಪಾಂಶ ಕಾಮಾನ್ ಪ್ರಿಯವಾದವುಗಳನ್ನು ಬಿಟ್ಟಿದ್ದೀಯ ಪ್ರಿಯಾನ್ ವಿತ್ತಹ ದುಡ್ಡು ಭೂಮಿ ಆಮೇಲೆ ಬೇರೆ ಬೇರೆ ಸುಖೋ ಸುಖಭೋಗೋಪ ಸುಖಭೋಗದ ವಸ್ತುಗಳು ಇವನ್ನೆಲ್ಲ ನೀನು ಬಿಟ್ಟುಬಿಟ್ಟಿದ್ದೀಯಾ ಪ್ರಿಯ ಪ್ರಿಯದ ಹಾಗೆ ಕಾಣಿಸುವಂಥವು ಹೊರಗಿನಿಂದ ಪ್ರಿಯವಾಗಿ ಕಾಣಿಸ್ತವೆ ಆದರೆ ನಿಜವಾಗಿ ಒಳಿತಲ್ಲ ಅಂಥವೆಲ್ಲ ಇವೆ ಇವನ್ನೆಲ್ಲ ಪ್ರಿಯವ ಪ್ರಿಯವಾದವುಗಳನ್ನು ಮತ್ತು ಪ್ರಿಯ ರೂಪದಲ್ಲಿ ಪ್ರಿಯವಾದ ರೂಪದಲ್ಲಿ ಕಾಣಿಸುವಂಥವುಗಳು ಇದೆರಡನ್ನೂ ಕೂಡ ಅಂಥ ಕಾಮನೆಗಳನ್ನೆಲ್ಲ ಅಭಿದ್ಯಾಯನ್ ಚೆನ್ನಾಗಿ ಆಲೋಚನೆ ಮಾಡಿ ಅದನ್ನೆಲ್ಲ ಸುಮ್ಮ ಬಿಟ್ಟಿದ್ದಲ್ಲ ಕೆಲವರು ತ್ಯಾಗ ಮಾಡುವುದು ಅಂತಂದರೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಮರ್ಕಟ ವೈರಾಗ್ಯ ಅಂತ ಹೇಳ್ತಾರೆ ಮರ್ಕಟ ವೈರಾಗ್ಯ ಅಂತಂದರೆ ಮರ್ಕಟ ಅಂದರೆ ಗೊತ್ತಿದೆ ಮಂಗ ಅದರ ಮನಸ್ಸು ಇದೆಯಲ್ಲ ಒಂದು ಮ ಮನಸ್ಸು ಮಂಗನ ಹಾಗೆ ಒಂದು ಕ್ಷಣ ನಿಂತಲ್ಲಿ ನಿಲ್ಲುವುದಿಲ್ಲ ಚಂಚಲವಾಗಿರುತ್ತದೆ ನೆ ಕೊಂಬೆಯಿಂದ ಕೊಂಬೆಗೆ ನೆಗೆತ ಇರ್ತದೆ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ಆ ರೀತಿಯಲ್ಲಿ ಮನುಷ್ಯನ ವೈರಾಗ್ಯ ಇದ್ದರೆ ಅದು ಮರ್ಕಟ ವೈರಾಗ್ಯ ಶ್ರೀರಾಮಕೃಷ್ಣ ಒಂದು ಉದಾಹರಣೆ ಕೊಡ್ತಾರೆ ಒಬ್ಬಾತ ವೈರಾಗ್ಯ ಸಂಪನ್ನನ್ನಾಗಿ ನಾನು ಪ್ರಪಂಚವನ್ನು ತ್ಯಾಗ ಮಾಡಿಬಿಟ್ಟೆ ಅಂತ ಬಂದು ಪತ್ನಿ ಪುತ್ರರನ್ನೆಲ್ಲ ಬಿಟ್ಟು ಬಂದು ಒಬ್ಬ ಸನ್ಯಾಸಿಯ ಜೊತೆ ಸೇರಿಕೊಂಡು ಸಾಧನೆ ಮಾಡೋದಕ್ಕೆ ಶುರು ಮಾಡ್ತಾನೆ ನಿಜವಾಗಿ ಅವನು ಯಾಕೆ ಬಿಟ್ಟು ಬಂದ ಅಂತಂದರೆ ಅವನಿಗೆ ಈ ಪ್ರಪಂಚ ಸಾಕು ಇದು ನಿಸ್ಸಾರ ವಸ್ತು ಸಾರ ಪರಮಾತ್ಮ ಒಂದೇ ಅಂತ ಆ ವಿವೇಚನೆ ಬರಲಿಲ್ಲ ಪ್ರಾಪಂಚಿಕವಾದ ಕಷ್ಟ ಪರಂಪರೆಗಳಿದ್ದವು ಬಡತನ ಮಕ್ಕಳನ್ನು ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಹೆಂಡತಿಯ ನೋಡ್ಕೊಳಕ್ಕಾಗ್ತಾಯಿಲ್ಲ ಬಹಳ ತೊಂದರೆಗಳಿವೆ ಉದ್ಯೋಗ ಕಳ್ಕೊಂಡಿದ್ದಾನೆ ಇಂಥವನಿಗೆ ದುಃಖ ಆಗಿ ತಡೆಕ್ಕಾಗದೆ ಬಂದುಬಿಟ್ಟಿದ್ದಾನೆ ತಕ್ಷಣ ಅವನಿಗೆ ಯಾರೋ ಬಂದು ಹೇಳಿದ್ರು ಸ್ವಲ್ಪ ಒಂದೆರಡು ದಿವಸ ಆದಮೇಲೆ ನೋಡಪ್ಪ ನೀನು ಉದ್ಯೋಗ ಬಿಟ್ಟು ಬಂದಿದ್ದೀಯಲ್ಲ ಕಾಗದ ಬಂದಿದೆ ತಕ್ಷಣ ಹೋಗಿ ಮತ್ತೆ ಸೇರಬೇಕಂತೆ ಈಗ ಬಂದುಬಿಡು ಅಂತ ಹೇಳುವಾಗ ಬಟ್ಟೆನೆಲ್ಲೆಲ್ಲ ಬಿಸಿ ನೇರಹೋದ ಹೋದ ಉದ್ಯೋಗ ಸೇರ್ಕೊಂಡ್ಬಿಟ್ಟು ಮತ್ತೆ ಸಂಸಾರ ಮಾಡೋದಕ್ಕೆ ಶುರು ಮಾಡಿದ ಸಮಸ್ಯೆ ಎಲ್ಲ ಮುಗಿದಾಗ ಅವನೋ ವೈರಾಗ್ಯ ಕೂಡ ಹುಟ್ಟೋಯಿತು ಇದು ಮಾರ್ಕಟ ವೈರಾಗ್ಯ ಈ ರೀತಿಯಲ್ಲಿ ನೀನು ಪ್ರಪಂಚದ ವಸ್ತುಗಳನ್ನು ಕುರಿತು ಏನೋ ಒಂದು ಉತ್ಸಾಹದಿಂದ ಅಥವಾ ತಾತ್ಕಾಲಿಕವಾದಂಥ ಒಂದು ಪ್ರೇರಣೆಯಿಂದ ಈ ವಸ್ತುಗಳನ್ನೆಲ್ಲ ತ್ಯಜಿಸಿದ್ದಲ್ಲ ನೀನು ಚೆನ್ನಾಗಿ ಆಲೋಚನೆ ಮಾಡಿದ್ದೀಯ ಅದನ್ನೇ ಅಭಿಧ್ಯಾಯನ್ ಅಭಿ ಅಂದರೆ ಚೆನ್ನಾಗಿ ಅಭಿ ಧ್ಯಯನ್ ಚೆನ್ನಾಗಿ ಅದನ್ನು ಕುರಿತು ಚಿಂತನೆ ಮಾಡಿ ವಿವೇಚನೆ ನಡೆಸಿ ನಚಿಕೇತಃ ಅತ್ಯಸ್ರಾಕ್ಷಿ ಅತ್ಯಸ್ರಾಕ್ಷಿ ಅಂತಂದರೆ ಬಿಟ್ಟು ಬಿಟ್ಟಿದೆಯಾ ತ್ಯಾಗ ಮಾಡಿದ್ಯಾ ಪರಿತ್ಯವನಸಿ ನಾ ಶೃಂಕ ವಿತ್ತಮಯ ಅವಾ ಯಂ ಮಜ್ಜಂತ ಬಹೋ ಮನುಷ್ಯಾ ಅನೇಕ ಮಂದಿಗಳು ಮುಳುಗು ಹೋಗುವಂಥ ಈ ಸೃಂಕ ಅಂದರೆ ದಾರಿ ಮಾರ್ಗ ವಿತ್ತಮಯಾದ ಹಣಗಳಿಂದ ಹಣ ಸಂಪತ್ತಿನಿಂದ ತುಂಬಿ ತುಳುಕಾಡ್ತಾ ಇರುವಂಥ ಇವನೇ ದು ತೋರಿಸಿಕೊಟ್ಟಿದ್ದಾನೆ ಯಮನೆ ನೀನು ಬೇಕಾದಷ್ಟು ಹಣವನ್ನು ಕೇಳು ಸುವರ್ಣ ನಾಣ್ಯಗಳನ್ನು ಕೇಳು ಎಷ್ಟೆಷ್ಟು ರಥತೊರಗ ಬೇಕು ಕೇಳು ಏನೇನು ರಾಜ್ಯಾದಿಗಳು ಬೇಕು ಕೋಶ ಇತ್ಯಾದಿಗಳು ಎಲ್ಲವನ್ನು ಕೊಡ್ತೀನಿ ನಚಿಕೇತೋ ಮರಣಂ ಮಾನವಪ್ರಾಕ್ಷಿ ಮರಣವನ್ನು ಕುರಿತು ಮಾತ್ರ ನೀನು ಪ್ರಶ್ನಿಸಬೇಡ ಅಂತ ಕೇಳಿದ್ದ ಹೀಗೆ ಬೇರೆ ಬೇರೆ ಪ್ರಲೋಭನೆಗಳನ್ನೆಲ್ಲ ಒಡ್ಡಿದ್ರೂ ಕೂಡ ನೀನು ಅದನ್ಯಾವುದನ್ನೂ ಕೂಡ ಸ್ವೀಕರಿಸಲಿಲ್ಲ ಬಯಸಲಿಲ್ಲ ತ್ಯಾಗ ಮಾಡಿದ್ದೀಯಲ್ಲ ನಚಿಕೇತ ನ ಏತಾಂ ಶೃಂಕಾಂ ವಿತ್ತಮಯೀಂ ಅವಾಪ್ತಃ ನೀನು ಪಡೆಯಲಿಲ್ಲ ಇವುಗಳನ್ನು ಯಾಂ ಮಜ್ಜಂತಿ ಬಹವೋ ಮನುಷ್ಯ ಬಹಳ ಮಂದಿ ಅಥವಾ ಹೆಚ್ಚಿನ ಮಂದಿ ಇಂಥ ಸುಖವನ್ನು ನೀಡಬಲ್ಲ ನಾನಾ ವಸ್ತುಗಳಲ್ಲಿ ಮಗ್ನರಾಗಿ ಬಿಡ್ತಾರೆ ಒಂದು ಕಾರು ಬಂಗಲೆ ಇನ್ನೊಂದು ಮತ್ತೊಂದು ಅಂತ ತೋರಿಸಿಬಿಟ್ರೆ ಸಾಕು ಅದರಲ್ಲಿ ಅವರು ತೃಪ್ತರಾಗಿ ಬಿಡ್ತಾರೆ ಪ್ರಾಪಂಚಿಕವಾದ ಸುಖ ವಸ್ತುಗಳು ಮನುಷ್ಯನನ್ನು ಶ್ರೇಯಸ್ಸಿನ ಮಾರ್ಗದಿಂದ ತಪ್ಪಿಸಿ ಬಿಡ್ತದೆ ಅವುಗಳೆಲ್ಲವೂ ಕೂಡ ಆಧ್ಯಾತ್ಮಿಕ ಮಾರ್ಗದಲ್ಲಿ ವಿಘ್ನಗಳು ನೀನು ಇದನ್ನು ಬಿಟ್ಟು ಬಿಟ್ಟಿದ್ಯಾ ನೀನು ಹೊಂದಲಿಲ್ಲ ಅಂತ ಸಂತೋಷದಿಂದ ಯಮ ನಚಿಕೇತನಿಗೆ ಹೊಗಳ್ತಾಯಿದ್ದಾನೆ ಮತ್ತೆ ಹೇಳ್ತಾನೆ ದೂರಂ ಏತೆ ವಿಪರೀತೆ ವಿಷೂಚಿ ಅವಿದ್ಯಾ ಯಾಚ ವಿದ್ಯೇತಿ ಜ್ಞಾತ ಅವಿದ್ಯಾ ವಿದ್ಯಾ ವಿದ್ಯಾಭೀಪ್ಸಿನಂ ನಚಿಕೇತ ಸಂಮನ್ಯೆ ನತ್ವಾ ಕಾಮ ಬಹವೋ ಅಲೋ ಹಲೋಲು ಪಂಥ ಏತೆ ಅಂದರೆ ಇವೆರಡು ಈ ಎರಡು ಮಾರ್ಗಗಳು ಕೊಂಡೊಯ್ತವಲ್ಲ ಆ ಮಾರ್ಗಗಳು ದೂರಂ ಎರಡು ಕೂಡ ಭಿನ್ನ ಗತಿಯದ್ದು ದೂರಂ ಏತೆ ವಿಪರೀತೆ ವಿರುದ್ಧವಾದದ್ದು ಒಂದಕ್ಕೊಂದು ವಿರುದ್ಧ ಕೆಲವೊಮ್ಮೆ ದಾರಿಗಳು ಸಮಾಂತರವಾಗಿ ಹೋಗ್ತಾ ಇರ್ತವೆ ಪ್ಯಾರಲಾಗಿ ಪ್ಯಾರಲ್ ರೋಡ್ ಅಂತಲ್ಲಿ ಹೇಳ್ತಾರಲ್ಲ ಅವು ದೂರ ಇರಲಿ ಹತ್ತಿರ ಇಲ್ಲೇ ಒಂದೇ ಅಂತರವನ್ನು ಕಾಯ್ದುಕೊಳ್ತವೆ ಆದರೆ ಕೆಲವೊಂದು ಸಲ ದಾರಿಗಳು ಕವಲಾದಾಗ ಹೋಗ್ತಾ ಹೋಗ್ತಾ ಹೋಗ್ತಾ ದೂರ ಹೆಚ್ಚಾಗುತ್ತೆ ಕೊನೆ ಕೊನೆಗೆ ಕಾಣಿಸುವುದೇ ಇಲ್ಲ ಇಲ್ಲಿ ಈ ಎರಡು ದಾರಿಗಳು ವಿಪರೀತ ವಿರುದ್ಧವಾದದ್ದು ದೂರವಾದದ್ದು ಅವುಗಳಿಗೆ ಇನ್ನೊಂದು ಹೆಸರಿದೆ ಅವಿದ್ಯಾ ಯಾಚ ಅವಿದ್ಯಾ ಇತಿ ಜ್ಞಾತ ಅವುಗಳನ್ನು ಅವಿದ್ಯೆ ಅಂತಲೂ ಕರೀತಾರೆ ವಿದ್ಯೆ ಕರೀತಾರೆ ಅವು ಯಾವು ಅಂತಂದರೆ ಪ್ರೇಯಸ್ಸು ಕೊಂಡೊಯ್ಯುವಂಥ ಮಾರ್ಗವೇ ಅವಿದ್ಯೆ ಅಜ್ಞಾನ ಅಜ್ಞಾನದ ಮಾರ್ಗ ಪ್ರಿಯವಾದ ವಸ್ತುಗಳನ್ನು ಈ ಜಗತ್ತಿನಲ್ಲಿ ಸಂಪಾದನೆ ಮಾಡುವುದಕ್ಕೋಸ್ಕರ ಮನುಷ್ಯ ಸಂಪೂರ್ಣ ತನ್ನ ಎಲ್ಲ ಸಾಮರ್ಥ್ಯ ಶಕ್ತಿ ಏನೇನಿದೆಯೋ ಅದನ್ನೆಲ್ಲ ವಿನಿಯೋಗಿಸ್ತಾನೆ ಹೋರಾಡತಾನೆ ತನ್ನ ಜೀವನದ ಆ ಹೋರಾಟ ಎಲ್ಲವೂ ಕೂಡ ವ್ಯರ್ಥವಾಗುವುದು ಸುಖವನ್ನು ನೀಡುವ ಆನಂದವನ್ನು ತರುವಂಥ ವಸ್ತುಗಳನ್ನು ಸಂಪಾದಿಸುವುದಕ್ಕೂ ಮಾಸ್ ಆಗಿರುತ್ತದೆ ಅದು ಪ್ರೇಯಸ್ಸಿನ ಮಾರ್ಗ ಅವಿದ್ಯೆಯ ಮಾರ್ಗ ವಿದ್ಯೆಯ ಮಾರ್ಗ ಜ್ಞಾನ ಸಂಪಾದನೆ ಶಾಶ್ವತವಾದ ಸತ್ಯ ಯಾವುದಿದೆ ಅದನ್ನು ಕಂಡುಕೊಳ್ಳುವಂಥ ಮಾರ್ಗ ಯಾವುದು ಕೇವಲ ಇವತ್ತು ಇದ್ದು ನಾಳೆ ಹೋಗುವಂಥ ಕ್ಷಣಿಕ ವಸ್ತುಗಳ ಸಂಗ್ರಹಕ್ಕಾಗಿ ಮೀಸಲಾಗಿಲ್ವೋ ಅಂಥ ಮಾರ್ಗದಲ್ಲಿ ಶ್ರೇಯಸ್ಸಿದೆ ಅದೇ ವಿದ್ಯಾ ಇತಿ ಜ್ಞಾತ ವಿದ್ಯೆಯಂತ ತಿಳಿಯಲ್ಪಟ್ಟಿದೆ ಜ್ಞಾತ ವಿದ್ಯಾಭೀಪ್ಸಿನಂ ನಚಿಕೇತ ಸಂಮನ್ಯೇ ಮನ್ಯೆ ಅಂದರೆ ಹೀಗೆ ಭಾವಿಸ್ತೀನಿ ಯಾವ ರೀತಿ ನಾನು ತಿಳ್ಕೊಂಡಿದ್ದೀನಿ ಅಂತ ಯಮ ಹೇಳ್ತಾ ಇದ್ದಾನೆ ವಿದ್ಯಾಭೀಪ್ಸಿನಂ ನಚಿಕೇತ ಸಂ ಮನ್ಯೆ ನ ಚಿಕೇತನನ್ನು ವಿದ್ಯಾ ಅಭೀಪ್ಸಿನಂ ವಿದ್ಯೆಯನ್ನು ಪಡೆಯುವುದಕ್ಕೆ ಬಯಸ್ತಾ ಇರುವಂಥವನು ವಿದ್ಯಾರ್ಥಿ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ನಿನ್ನನ್ನು ನ ತ್ವಾ ಬಹವೋ ಕಾಮ ಅಲೋಲು ಪಂಥ ನಾನಾ ಬಗೆಯ ಪ್ರಲೋಭನೆಯ ಸಂಗತಿಗಳು ನಿನ್ನನ್ನು ಅಲೋಲು ಪಂಥ ಮರಳುಗೊಳಿಸಲಿಲ್ಲ ಯಾವುದೇ ವಸ್ತುಗಳು ನಿನ್ನನ್ನು ಮರಳುಗೊಳಿಸಲಿಲ್ಲ ನೀನು ವಿದ್ಯೆಯನ್ನೇ ಬಯಸಿದ್ದೀಯ ಶ್ರೀರಾಮ್ ಒಂದು ಜೀವನ ಘಟನೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಚಿಕ್ಕವರಾಗಿದ್ದಾಗ ಶಾಲೆಗೆ ಕಳಿಸಿದರು ಓದಬೇಕಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಶಾಲೆಗೆ ಕಳಿಸಿದರೆ ಅಲ್ಲಿ ನಾನಾ ಬಗೆಯ ಆಟ ಆಡುವವರು ಮಕ್ಕಳ ಜೊತೆಗೆ ಆನಂದವಾಗಿರುವರು ಓದು ಬರಹ ಕಲಿಯೋದು ಬಿಟ್ಟು ಬೇರೆ ಎಲ್ಲ ಮಾಡೋರು ಅಕ್ಷರಾಭ್ಯಾಸ ಆಗಿತ್ತವರಿಗೆ ಬರೆಯೋಕ್ಕೆ ಕಲ್ತಿದ್ರು ಓದೋಕ್ಕೂ ಕಲ್ತಿದ್ದರು ಶ್ರೀರಾಮಕೃಷ್ಣರು ಆದರೆ ಎಷ್ಟು ಅಷ್ಟರ ಅವರ ಜನ್ಮತಃ ಹುಟ್ಟಿನಿಂದಲೇ ಆಧ್ಯಾತ್ಮಿಕ ಪ್ರವೃತ್ತಿ ಜಾಗೃತವಾಗಿತ್ತು ಅಂತಂದರೆ ಸಣ್ಣ ವಯಸ್ಸಿನಲ್ಲೇ ಅವರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು ಈ ರೀತಿಯ ವಿದ್ಯಾಭ್ಯಾಸ ನನಗೆ ಬೇಡ ಅಂತ ಅವ್ರು ಹೇಳ್ತಾರೆ ಯಾವ ವಿದ್ಯೆ ಅನ್ನ ಸಂಪಾದನೆಯನ್ನು ಮಾಡ್ತದೋ ವಿದ್ಯೆ ನನಗೆ ಬೇಡ ಮನುಷ್ಯ ಎಲ್ಲರೂ ಕೂಡ ಮಾಡುವುದು ಅದಕ್ಕೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅನ್ನ ಪ್ರತಿಯೊಬ್ಬರು ದುಡಿತಾರೆ ಹೊಟ್ಟೆ ಮತ್ತು ಬಟ್ಟೆ ಅಶನವಾಸನ ವಸ ವಸತಿ ಮೂರು ಇದ್ದರೆ ಆಯಿತು ಆದರೆ ಅದಕ್ಕಿಂತ ಆಚೆಗೆ ಏನಾದರೂ ಇದೆಯೇ ಈ ರೀತಿ ಆಲೋಚನೆ ಮಾಡುವಂಥವ್ರು ಬಹಳ ಕಡಿಮೆ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅದೆಲ್ಲಿಂದ ಬಂತು ನಮಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಅವತಾರ ಪುರುಷರಿಗೆ ಜನ್ಮತಃ ತನ್ನ ನೈಜ ಸ್ವರೂಪದ ಅರಿವು ಇರ್ತದೆ ಅಂತ ಹೇಳ್ತಾರೆ ಅನೇಕರಿಗೆ ಭಗವಂತನ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಆತ್ಮದ ಬಗ್ಗೆ ಸತ್ಯದ ಬಗ್ಗೆ ಕಾಲಕ್ರಮೇಣ ಇತರರು ತಿಳಿಸಿಕೊಡಬೇಕು ಅರ್ಥ ಮಾಡಿಸಿಕೊಡಬೇಕಾಗತ್ತೆ ಅನೇಕರು ಉಪದೇಶ ಮಾಡಬೇಕು ಅಥವಾ ಆಕಸ್ಮಿಕವಾಗಿ ಯಾವುದೋ ಕಾರಣದಿಂದ ಎಲ್ಲಿಂದಲೋ ವಿಚಾರ ಬಂದುಬಿಡ್ತದೆ ಪ್ರೇರಣೆ ಆದರೆ ಅವತಾರ ಪುರುಷರಿಗೆ ಹುಟ್ಟುವಾಗಿನಿಂದಲೇ ಆ ಆತ್ಮ ಜಾ ಜಾಗೃತಿ ಇದೆಯಲ್ಲ ಸುಪ್ತವಾಗಿರ್ತದೆ ಒಂದು ಸಣ್ಣ ಬೆಂಕಿ ಕಡಿ ಬೆಂಕಿ ಕಡ್ಡಿ ಗೀಚ್ತಿರಲ್ಲ ಆ ರೀತಿಯಲ್ಲಿ ವೈರಾಗ್ಯಕ್ಕೆ ಪ್ರಚೋದನೆ ಬಂದರೂ ಸಾಕು ಭಗ್ನೆ ಆ ಬೆಂಕಿ ಹತ್ಕೊಳ್ಳುವ ಹಾಗೆ ವೈರಾಗ್ಯ ಹೊತ್ತಿ ಉರಿಯಕ್ಕೆ ಶುರುವಾಗುತ್ತೆ ಭಗವಾನ್ ಬುದ್ಧನ ಜೀವನದಲ್ಲಿ ಇದೇ ಆಯಿತು ಹುಟ್ಟಿದ ತಕ್ಷಣವೇ ಅವನಲ್ಲಿ ಅಸಾಧಾರಣವಾದಂಥ ಮಹಾತ್ಮನ ಲಕ್ಷಣಗಳಿದ್ದವು ಜ್ಯೋತಿಷ್ಯರಿಗೆ ಹೋಗ್ಕೊಂಡು ಹೋಗಿ ತೋರಿಸಿದರೆ ಇವನು ಮಹಾ ಒಬ್ಬ ದೊಡ್ಡ ರಾಜನಾಗ್ತಾನೆ ಅಥವಾ ಒಬ್ಬ ದೊಡ್ಡ ಯೋಗಿಯಾಗ್ತಾನೆ ಅಂತ ಹೇಳಿದಾಗ ಎಲ್ಲರಿಗೂ ಭಯ ಆಯಿತು ಮನೆ ಬಿಟ್ಟು ಹೊರಟೋಗಿಬಿಟ್ರೆ ಕಷ್ಟ ನಮ್ಮ ನೋಡ್ಕೊಳ್ಳೋರು ಯಾರು ಅಂತ ಅವನಿಗೆ ಏನು ವೈರೋಗ ವೈರಾಗ್ಯವೇ ಬಾರದ ರೀತಿಯಲ್ಲಿ ಅವನಿಗೇನೂ ಅದರ ಸಂಪರ್ಕ ಬಾರದ ಹಾಗೆ ಯಾವುದನ್ನೂ ಕೂಡ ಜಗತ್ತಲ್ಲಿ ಕಷ್ಟ ತೊಂದರೆ ಇತ್ಯಾದಿಗಳನ್ನು ತೋರಿಸಬಾರ್ದು ಅಂತ ಕಟ್ಟುನಿಟ್ಟಾಗಿ ಬೆಳೆಸಿದ ಮುಂದಿನ ಕತೆ ಗೊತ್ತೇ ಇದೆ ಏನಾಯಿತು ಬಾಲ್ಯ ಕಳೆಯಿತು ಮದುವೆ ಆಯಿತು ಮಕ್ಕಳ ಮಗುವ ಮಗ ಹುಟ್ಟಿದ ಒಂದು ದಿವಸ ಸುಮ್ಮನೆ ಸುತ್ತಾಡೋಕ್ಕೆ ಅಂತ ಹೋಗಿದ್ದ ಸಿದ್ಧಾರ್ಥ ನೋಡೇ ಬಿಟ್ಟ ಒಬ್ಬ ವಯಸ್ಸಾಗಿ ಇನ್ನೇನು ಮರಣದ ಅಂಚಿನಲ್ಲಿರುವಂಥ ಒಬ್ಬ ವ್ಯಕ್ತಿ ಬಾಗಿಕೊಂಡು ಹೋಗ್ತಾ ಇರೋದನ್ನು ನೋಡಿ ಇದು ಏನು ಅವನಿಗೆ ಗೊತ್ತೇ ಇಲ್ಲ ನೋಡೇ ಇಲ್ಲ ಹುಟ್ಟಿದ ನಂತರ ಏನಿದು ವಿಚಿತ್ರ ಅಂತ ನೋಡಿಬಿಟ್ಟ ಅದೇ ರೀತಿ ಇನ್ನೊಬ್ಬ ರೋಗಿಷ್ಠನಾದ ವ್ಯಕ್ತಿಯನ್ನು ನೋಡಿದ ಕೊನೆಗೊಂದು ಸತ್ತ ಹೆಣವನ್ನು ಕೊಂಡು ಇದು ಮೂರನ್ನು ನೋಡಿ ಅವನಿಗೆ ಓ ಜಗತ್ತು ಅಂತ ಅರ್ಥ ಇನ್ನು ಅನೇಕರಿಗೆ ಬಾಲ್ಯದಲ್ಲೇ ಗೊತ್ತಾಗಿಬಿಡುತ್ತೆ ಶ್ರೀರಾಮಕೃಷ್ಣರು ಶಾಲೆಗೆ ಹೋಗುತ್ತಾ ಇದ್ದಾನೆ ಹೋಗ್ತಾ ಇದ್ದಾಗೇ ಹೇಳಿಬಿಟ್ರು ಈ ಬ್ರೆಡ್ ವಿನ್ನಿಂಗ್ ಎಜುಕೇಷನ್ ಅಂತ ಇಂಗ್ಲೀಷಲ್ಲಿ ಅದನ್ನು ಕರೀತಾರೆ ಅನ್ನ ನೀಡುವಂಥ ಈ ವಿದ್ಯೆ ಇದೆಯಲ್ಲ ಅದು ಬೇಡ ನನಗೆ ಯಾವುದು ಭಗವಂತನನ್ನು ನೀಡಬಲ್ಲೋದು ಅಂಥ ವಿದ್ಯೆ ಮಾತ್ರ ಸಾಕ ಶಾಲೆಗೆ ಹೋಗೋದೇ ಬಿಟ್ಟುಬಿಟ್ರು ಆಮೇಲೆ ಇನ್ನೊಂದು ಕಡೆ ಶ್ರೀರಾಮಕೃಷ್ಣರ ಉಪದೇಶಗಳನ್ನೆಲ್ಲ ಬರೆದಿಟ್ಟಂಥ ಮಹೇಂದ್ರನಾಥ ಗುಪ್ತ ಎನ್ನುವ ಒಬ್ಬ ಅವರ ನೇರ ಶಿಷ್ಯ ಒಬ್ಬ ಗೃಹೀ ಭಕ್ತ ಗೃಹಸ್ಥ ಭಕ್ತ ಅವನು ಮೊತ್ತ ಮೊದಲ ಬಾರಿಗೆ ಶ್ರೀರಾಮಕೃಷ್ಣರ ದರ್ಶನ ಮಾಡುವುದಕ್ಕೆ ಅಂತ ದಕ್ಷಿಣೇಶ್ವರಕ್ಕೆ ಬಂದ ಬಂದು ಮಾತನಾಡಿದ ಮಾತುಕತೆ ಎಲ್ಲ ಆಯಿತು ಕೇಳಿದ್ರು ಯಾರು ಬಂದರೂ ಕೂಡ ಮೊದಲು ಅವನಲ್ಲಿ ಕೇಳಿ ತಿಳ್ಕೊಳ್ತಾ ಇದ್ರು ಶ್ರೀರಾಮಕೃಷ್ಣರು ಹೇಗೆ ಇವನು ಏನು ಎತ್ತ ಇತ್ಯಾದಿ ಏನು ಮಾಡ್ತಾಯಿದೆಯಾ ಅಧ್ಯಾಪಕ ಆಗಿದ್ದೀನಿ ನಿನಗೆ ಮದುವೆ ಹೌದು ಆಗಿದೆ ಅಂತ ಅಂದ ಅಯ್ಯೋ ಪಾಪ ಇವನಿಗೆ ಮದುವೆ ಅಂತ ಆಶ್ಚರ್ಯ ತೋರಿಸ್ತಾರೆ ಆಗಲಿ ಮಕ್ಕಳಾಗಿವೆಯೇ ಹೌದು ಮಕ್ಕಳಾಗಿದೆ ಅಯ್ಯೋ ಮಕ್ಕಳು ಕೂಡ ಆಗಿಬಿಟ್ಟಿದೆ ಅಂತೆ ಶ್ರೀರಾಮಕೃಷ್ಣರ ಅವರಿಗೆ ಗೊತ್ತಿಲ್ಲ ಅಂತಲ್ಲ ಕೆಲವೊಮ್ಮೆ ತನ್ನ ಬಳಿಗೆ ಬರ್ತಾಯಿದ್ದ ಭಕ್ತ ಎಂಥವನು ಏನು ಎಲ್ಲ ಗೊತ್ತಿದ್ದರೂ ಕೂಡ ಅವರ ಬಾಯಿಂದಲೇ ಎಲ್ಲ ಕೇಳಿ ತಿಳ್ಕೊಳ್ಳೋ ಹಾಗೆ ಅವರು ವರ್ತಿಸ್ತಾ ಇದ್ರು ಸರಿ ಮದುವೆ ಆಗಿದೆ ಮಕ್ಕಳು ಪತ್ನಿ ಎಂಥವಳು ಅಂತ ಕೇಳ್ತಾರೆ ಆಗ ಮಹೇಂದ್ರನಾಥ ಗುಪ್ತಾ ಹೇಳ್ತಾನೆ ಒಳ್ಳೆಯವಳೆ ಆದರೆ ಅಜ್ಞಾನಿ ಅಂದರೆ ಅನಕ್ಷರಸ್ಥಳು ಎನ್ನುವ ಅರ್ಥದಲ್ಲಿ ಓದಿಲ್ಲ ಅಕ್ಷರಾಭ್ಯಾಸ ಮಾಡಿಲ್ಲ ಆಗ ತಕ್ಷಣ ಶ್ರೀರಾಮಕೃಷ್ಣರಿಗೆ ಬಹಳ ಅಸಹನೆ ಉಂಟಾಯಿತು ಅವ್ರು ಹೇಳ್ತಾರೆ ಆಕೆ ಅಜ್ಞಾನಿ ನೀನು ಜ್ಞಾನಿಯಾ ಅಂತ ಕೇಳಿಬಿಡ್ತಾರೆ ಇದು ಜ್ಞಾನ ಮತ್ತು ಅಜ್ಞಾನಕ್ಕಿರುವ ಸ್ಪಷ್ಟವಾದಂಥ ವ್ಯತ್ಯಾಸವನ್ನು ಶ್ರೀರಾಮಕೃಷ್ಣರು ಕಾಣುವ ರೀತಿ ಯಾವುದು ಭಗವಂತನನ್ನು ನೀಡುತ್ತದೆಯೋ ಯಾವುದು ಭಗವಂತನನ್ನು ಕುರಿತಾದಂಥ ವಿವೇಕವನ್ನು ತಂದುಡುತ್ತದೆಯೋ ಅದೇ ಜ್ಞಾನ ಮಾಸ್ಟರ್ಸ್ ಡಿಗ್ರಿ ಪಿ ಹೆಚ್ ಡಿ ಇತ್ಯಾದಿಗಳೆಲ್ಲ ವಿಶ್ವವಿದ್ಯಾಲಯಗಳಲ್ಲೆಲ್ಲ ಓದಿ ಪಡೆಯುವಂಥ ಪದವಿಗಳಾಗಲಿ ಸಾವಿರಾರು ಗ್ರಂಥಗಳನ್ನೆಲ್ಲ ಗುಡ್ಡೆ ಹಾಕಿ ತಲೆ ಕೆರ್ಕೊಂಡು ಸೂಕ್ಷ್ಮವಾದ ವಿಚಾರಗಳನ್ನೆಲ್ಲ ಪಾಂಡಿತ್ಯವನ್ನೆಲ್ಲ ಗಳಿಸ್ಕೊಂಡು ಎಲ್ಲ ಮಾಡುವಂಥದ್ದು ಅದು ವಿದ್ಯೆ ಅಲ್ಲ ಅದು ಜ್ಞಾನ ಅಲ್ಲ ಅದು ವಿವೇಚನೆಯಿಂದ ಭಗವಂತನನ್ನು ಯಾರು ಪಡೆಯುವುದಕ್ಕೆ ಪ್ರಯತ್ನ ಅದೇ ಜ್ಞಾನ ಅದೇ ವಿವೇಕ ಇದು ಶ್ರೀರಾಮಕೃಷ್ಣರು ಹೇಳುವಂಥ ಜ್ಞಾನ ಅವರು ಹೇಳ್ತಾರೆ ಪಾಂಡಿತ್ಯದಿಂದ ಏನು ಸಿಗುತ್ತೆ ಹದ್ದು ರಣಹದ್ದು ಇದೆಯಲ್ಲ ಆ ಥರದಲ್ಲಿ ಹಾರತಾಯಿರುತ್ತೆ ಆದರೆ ಅದರ ದೃಷ್ಟಿಯಲ್ಲಿ ಇರ್ತದೆ ಅಂದರೆ ತಗ್ಗಲಿ ಎಲ್ಲೋ ಒಂದು ಆಳದಲ್ಲಿ ನೆಲದಲ್ಲಿ ಬಿದ್ದಿರುವಂಥ ಕೊಳತು ನಾರ್ತಾ ಇರುವಂಥ ಹೆಣದ ಮೇಲೆ ಇರುತ್ತದೆ ಆ ರಣಹದ್ದು ರಣಹದ್ದುವಿನ ದೃಷ್ಟಿ ಹಾರಾಡೋದು ಮಾತ್ರ ಮೇಲಕ್ಕೆ ಹಾರಾಡ್ದೆ ಪಂಡಿತರೆಲ್ಲ ಈ ರೀತಿಯಲ್ಲಿ ಅಂತ ಹೇಳ್ತಾರೆ ಹೆಚ್ಚು ಓದ್ಕೊಂಡವರ ಭಾಳ ಹಾರಾಡ್ತಾರೆ ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ತಿಳ್ಕೊಂಡಿದ್ದೀನಿ ಅಂತ ಆದರೆ ಅವರ ದೃಷ್ಟಿ ಯಾವಾಗಲೂ ಕಾಮಿನಿ ಕಾಂಚನದ ಕಡೆಗೆ ಇರ್ತದೆ ಪ್ರಾಪಂಚಿಕವಾದ ಸುಖವನ್ನು ನೀಡಬಲ್ಲ ವಸ್ತುಗಳ ಕಡೆಗೇ ಇರ್ತದೆ ಭಗವಂತನ ಕಡೆಗೆ ಹೋಗೋದಿಲ್ಲ ಯಾರ ಮನಸ್ಸು ಉನ್ನತ ಆಧ್ಯಾತ್ಮಿಕ ವಿಚಾರಕಳಗೆ ಕಡೆಗೆ ಹೋಗುತ್ತೋ ವಿಚಾರಗಳ ಕಡೆಗೆ ಹೋಗುತ್ತೋ ಭಗವಂತನ ಕಡೆಗೆ ತಿರುಗುತ್ತದೋ ಅಂಥವನಿಗೆ ನಿಜವಾದ ಜ್ಞಾನ ಇದೆ ಅಂತ ಶ್ರೀರಾಮಕೃಷ್ಣರು ಹೇಳಿದರು ಇಲ್ಲಿ ಹೇಳುವಂಥ ವಿದ್ಯ ಮತ್ತು ಅವಿದ್ಯಾ ಅಥವಾ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಈ ಎರಡು ಮಾರ್ಗಗಳ ವ್ಯತ್ಯಾಸ ಅಂದರೆ ಇದೇನೆ ನಚಿಕೇತ ಆಕಸ್ಮಿಕವಾಗಿ ಹೇಳಿದ್ದಲ್ಲ ಅದು ಅವನ ಅಂತರಂಗದಲ್ಲಿ ಅಡಗಿದ್ದಂಥ ವಿವೇಚನೆಯ ಫಲವಾಗಿ ಬಂದ ಒಂದು ಸಹಜವಾದ ಅಭಿವ್ಯಕ್ತಿ ಅಷ್ಟೆ ಕೆಲವರಿಗೆ ಯಾವುದಾದ್ರೂ ಆಸೆ ಹುಟ್ಟಿಸುವಂಥ ವಸ್ತುವನ್ನು ಕಣ್ಮುಂದೆ ತೋರಿಸಿ ಏನಪ್ಪ ತಗೋತೀಯ ಅಂತ ಕೇಳಿದರೆ ಬಹಳ ಗಲೀಬೀಲಿ ಆಗುತ್ತೆ ಬೇಕೋ ಬೇಡವೋ ಬೇಕೋ ಬೇಡವೋ ತಗೊಂಡ್ರೆ ಮನೆಯಲ್ಲಿ ಬೈತಾರೆ ತಗೊಳ್ಳದೆ ಹೋದರೆ ಇನ್ನೊಂದು ಸಲ ಈ ವಸ್ತು ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಏನು ಮಾಡಲಿ ಇಂಥ ತಾಕಲಾಟ ಆಗ್ತಾ ಕೊನೆಗೆ ಕೈಯೊಡ್ಡುತ್ತಾರೆ ಆಯ್ತಾಪ ಕೊಡು ಅಂತ ಈ ಥರದ ಗೊಂದಲ ಗಲಿಬೀಲಿ ಸಾಕಷ್ಟು ಜನರಲ್ಲಿ ಇರುತ್ತದೆ ಒಂದು ಕೆಲಸ ಮಾಡುವಾಗ ಯಾವುದು ನನಗೆ ಅಗತ್ಯ ಅಂತ ಸ್ವೀಕರಿಸುವಾಗ ತಾನು ಹಿಡಿಯಬೇಕಾದಂಥ ಮಾರ್ಗವನ್ನು ಆಲೋಚಿಸುವಾಗ ಈ ರೀತಿಯ ಗೊಂದಲಗಳ ಬಿಳಿ ಅನೇಕರಿಗೆ ಸಹಜವಾಗಿ ಉಂಟಾಗತ್ತೆ ಆದರೆ ಯಾರ ಮನಸ್ಸು ವಿವೇಕದಿಂದ ಪರಿಣತಿ ಹೊಂದಿದೋ ತರಬೇತಿ ಹೊಂದಿದೋ ಅಂಥವರಿಗೆ ಗೊಂದಲ ಇಲ್ಲ ಅಲ್ಲಿ ಸ್ಪಷ್ಟವಾಗಿ ಅಲ್ಲೇ ಅದು ತೀರ್ಮಾನ ಇದನ್ನು ಸ್ವೀಕಾರ ಮಾಡಿದರೆ ನಾನು ನಮ್ಮ ಹೆತ್ತವರ ಜೊತೆಗೆ ಇರಕ್ಕಾಗೋದಿಲ್ಲ ನಮ್ಮ ಹೆತ್ತವರಿಗೆ ವಿರುದ್ಧ ಹೋಗು ಹೋಗೋದು ಹೋದಾಗತ್ತೆ ಅಥವಾ ಇನ್ನೂ ಸ್ಪಷ್ಟವಾಗಿ ಗೊತ್ತಿದೆ ಅವನಿಗೆ ಇದು ನನಗೆ ಒಳ್ಳೇದಲ್ಲ ನನಗೆ ಬೇಡ ಅದನ್ನು ಖಂಡಿಸಿ ಬಿಡ್ತಾನೆ ಮತ್ತೆ ಕೆಲವರಿಗೆ ಐ ಡೋಂಟ್ ಕೇರ್ ಪರವಾಗಿಲ್ಲ ನನಗೆ ಇದು ಬೇಕು ಇಷ್ಟ ಆಗಿದೆ ಹೆತ್ತವರೇನು ಹೇಳಿ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಖಚಿತ ಅಭಿಪ್ರಾಯ ಹೊಂದಿದ್ದಾರೆ ಆದರೆ ವಿರುದ್ಧ ಮಾರ್ಗದಲ್ಲಿದ್ದಾರೆ ಅಷ್ಟೆ ಈ ರೀತಿಯಲ್ಲಿ ಯಾವ ಗೊಂದಲವೂ ಇಲ್ಲದೆ ಸ್ಪಷ್ಟವಾಗಿ ನಚಿಕೇತ ಹೇಳಿಬಿಟ್ಟಿದ್ದ ನನಗೆ ಈ ನೀನು ತೋರಿಸುವಂಥ ಯಾವ ಪ್ರಲೋಭನೆಯವೂ ಬೇಕಾಗಿಲ್ಲ ತವೈವಾಹಸ್ತವ ನೃತ್ಯ ಗೀತೆ ನಿನ್ನ ರಥ ತುರಗ ಇತ್ಯಾದಿಗಳು ಸ್ತ್ರೀಯರು ಅಪ್ಸರೆಯವರೆಲ್ಲ ಹೇಳಿದೆಯಲ್ಲ ನಿನಗೇ ಇಟ್ಕೋ ನನಗೆ ಯಾವುದು ಬೇಡ ನಾನು ಬಯಸಿದಂಥ ಆತ್ಮವಿದ್ಯೆ ಇದೆಯಲ್ಲ ಸತ್ತರ ಮನುಷ್ಯನಿಗೆ ಅಸ್ತಿತ್ವ ಇದಿಯೇ ಇಲ್ಲವೇ ಈ ವಿದ್ಯೆ ಇದೆಯಲ್ಲ ಅದನ್ನು ನನಗೆ ತಿಳಿಸಿಕೊಡು ಅದೇ ಬೇಕು ಅಂತ ಕೇಳಿದ್ದ ಆ ವಿವೇಕ ನಿನ್ನಲ್ಲಿ ಜಾಗೃತವಾಗಿದೆ ನಿನ್ನನ್ನು ಯಾವ ಪ್ರಲೋಭನೆಗಳು ಕೂಡ ಮರಳುಗೊಳಿಸಲಿಲ್ಲ ಅಂತ ಹೇಳ್ತಾನೆ ಇನ್ನೂ ಎರಡು ಮಂತ್ರಗಳಲ್ಲಿ ಯಮ ಸಾಮಾನ್ಯ ಲೌಕಿಕ ವ್ಯಕ್ತಿಗಳು ಈ ರೀತಿ ವಿವೇಚನೆ ಮಾಡೋಕ್ಕಾಗದೆ ಹೇಗೆ ತಮ್ಮ ಅಜ್ಞಾನದಲ್ಲಿ ತಪ್ಪು ತಪ್ಪು ಮಾಡ್ತಾ ಹೋಗ್ತಾ ಇರ್ತಾರೆ ಒಂದಾದಮೇಲೆ ಒಂದು ತಪ್ಪುಗಳು ಪ್ರಮಾದ ಮತ್ತೆ ಮತ್ತೆ ಅಜ್ಞಾನದಲ್ಲಿ ತೊಲಾಡ್ತಾರೆ ಕಷ್ಟಪಡ್ತಾರೆ ಅದನ್ನು ವಿವರಿಸ್ತಾನೆ ಅವಿದ್ಯಾ ಮಂತರೇ ವರ್ತಮಾನ ಸ್ವಯಂಧೀರ ಪಂಡಿತ ಮನ್ಯಮ ದಂದ್ರಮ್ಯಮ ಪರ್ಯಂತಿಮೂಢಾ ಅಂಧೇನವ ಯಥಾಂಧ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಮಂತ್ರ ಇದು ಒಂದು ಒಳ್ಳೆಯ ಒಂದು ಚಿತ್ರಣವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸಾಮಾನ್ಯವಾಗಿ ನಾವು ನೋಡ್ತೇವೆ ಪಟ್ನದಲ್ಲಿ ರಸ್ತೆಯಲ್ಲೆಲ್ಲ ಹೋಗುವಾಗ ಯಾರಾದರೂ ಕುರುಡರು ಕಣ್ಣಿಲ್ಲದವರು ಕೋಲೂರ್ಕೊಂಡು ರಸ್ತೆ ದಾಟಕ್ಕೆ ಅಥವಾ ರಸ್ತೆ ಬದಿಯಲ್ಲಿ ಹೋಗ್ತಾ ಇದ್ದರೆ ಕೆಲವರು ಅವರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಹತ್ತಿರ ಹೋಗಿ ಅವರ ಕೈ ಹಿಡ್ಕೊಂಡು ಬಂದು ರಸ್ತೆ ದಾಟಿಸಿ ಬಿಡ್ತಾರೆ ಅನೇಕರಿಗೆ ಈ ಗುಣ ಸ್ವಭಾವ ಇದೆ ಆದರೆ ರಸ್ತೆ ದಾಟಿಸುವ ವ್ಯಕ್ತಿಯು ಕುರುಡಾಗಿ ಬಿಟ್ಟರೆ ಇಬ್ಬರಿಗೂ ಕೂಡ ಕಣ್ಗಾಣಲ್ಲ ಕುರುಡನನ್ನು ಕುರುಡ ದಾರಿ ತೋರಿಸಿದರೆ ಇಬ್ಬರು ಕೂಡ ಹಳ್ಳಕ್ಕೆ ಬೀಳುವ ಸಾಧ್ಯತೆ ಜಾಸ್ತಿ ಆಕ್ಸಿಡೆಂಟ್ ಆಗೋ ಜಾಸ್ತಿ ಸಂಭವ ಹೆಚ್ಚು ಕೆಲವು ಮಂದಿ ವ್ಯಕ್ತಿಗಳು ಅಜ್ಞಾನದಲ್ಲಿ ಮುಳುಗಿರುವಂಥವರು ತಾವು ಅಜ್ಞಾನದಲ್ಲಿ ತೊಳಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇತರರನ್ನು ಕೂಡ ಹಳ್ಳಕ್ಕೆ ದಬ್ಬಿಬಿಡ್ತಾರೆ ಅವರು ಎಂಥವ್ರು ಅಂತ ವಿವರಿಸ್ತಾರೆ ಅವಿದ್ಯಾಂ ಅಂತರೇ ವರ್ತಮಾನಾಹ. ಅವಿದ್ಯಯ ಮಧ್ಯದಲ್ಲೇ ಇರುವಂಥವರು ಅಂದರೆ ಅವಿದ್ಯೆಯಲ್ಲೇ ಮುಳುಗಿ ಹೋಗಿದ್ದಾರೆ ಅಜ್ಞಾನದಲ್ಲಿ ತೊಳಲಾಡ್ತಾ ಇದ್ದಾರೆ ಅವರಿಗೆ ಶ್ರೇಯಸ್ಸಿನ ಮಾರ್ಗ ಬೇಡ ಆತ್ಮದ ವಿಚಾರ ಬೇಡ ಭಗವಂತ ಏನೋ ಇದಾನೋ ಇಲ್ಲವೋ ತಿಳಿಬೇಕಾಗಿಲ್ಲ ಈ ಪ್ರಪಂಚದಲ್ಲಿ ನನಗೆ ಸುಖ ನೀಡುವ ಆನಂದ ಕೊಡುವ ಹಣ ನೀಡುವ ವಸ್ತುಗಳೇನಿದ್ದರೂ ಸಾಕು ಅಷ್ಟು ಬಿಟ್ಟರೆ ಏನೇನು ಬೇಡ ಅದಕ್ಕೆ ಯಾವ ಮಾರ್ಗ ಆದರೂ ತೊಳಿತೀನಿ ಯಾರ ತಲೆ ಆದರೂ ಹೊಡಿತೀನಿ ಎನ್ನುವಂಥ ಮನೋಧರ್ಮ ಇರುವಂಥವರು ಇದ್ದಾರಲ್ಲ ಅವಿದ್ಯಾಂ ಅಂತರೇ ವರ್ತಮಾನ ಅವರು ಅವಿದ್ಯೆಯ ಮಧ್ಯದಲ್ಲೇ ಇದ್ದಾರೆ ಅಜ್ಞಾನದ ಮಧ್ಯದಲ್ಲೇ ತೊಳಲಾಡ್ತಾ ಇದ್ದಾರೆ ಯಾವ ಪ್ರವೃತ್ತಿಯವರು ಅಂತಂದರೆ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನ ಸ್ವಯಂ ನಾನೇ ಧೀರ ನಾನೇ ಬುದ್ಧಿವಂತ ಧೀರ ಬುದ್ಧಿವಂತ ನನಗಿಂತ ಬುದ್ಧಿವಂತ ಇಲ್ಲ ಈ ಭಾವನೆ ಅಹಂಕಾರದಿಂದ ಅಹಂಕಾರ ಅಹಂಕಾರಜನ್ಯವಾದದ್ದು ಯಾರು ನಿಜವಾದ ಬುದ್ಧಿವಂತನಿದ್ದಾನೋ ಜ್ಞಾನ ಇದ್ದಾನೋ ಅಂಥವನು ಅತ್ಯಂತ ವಿನಯಶಾಲಿಯಾಗಿರ್ತಾನೆ ಬೆಟ್ಟ ಏರ್ತಾ ಹೋಗುವಾಗ ತಳದಲ್ಲಿರುವಾಗ ಗಿಡ ಮರಗಳು ಕಲ್ಲು ಬಂಡೆಗಳು ಗುಹೆ ಇತ್ಯಾದಿಗಳೆಲ್ಲ ದೊಡ್ಡದಾಗಿ ಕಾಣಿಸ್ತವೆ ಬೆಟ್ಟ ಏರ್ತಾ ಏರ್ತಾ ಏರ್ತಾ ಮೇಲಕ್ಕೆ ಹೋಗ್ತಾ ಇಡೀ ಜಗತ್ತು ಕಾಣಿಸ್ತದೆ ಪ್ರಪಂಚ ವಿಶಾಲಾಗುತ್ತೆ ಅಯ್ಯೋ ಎಷ್ಟು ದೊಡ್ಡದಿದೆ ಜಗತ್ತು ಅಂತ ಆಶ್ಚರ್ಯಚಕರಾಗ್ತೀವಿ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇನ್ನಷ್ಟು ಇನ್ನಷ್ಟು ಸಹಸ್ರಾರು ಮೈಲಿ ದೂರ ಜಗತ್ತೆಲ್ಲ ಕಾಣಿಸ್ತೇವೆ ನಾವು ನಮ್ಮ ದೃಷ್ಟಿ ವಿಶಾಲಾಗುತ್ತೆ ಅದೇ ರೀತಿಯಲ್ಲಿ ಜ್ಞಾನ ಯಾರಲ್ಲಿ ಹೆಚ್ಚಾಗುತ್ತದೋ ಅಂಥವನು ಇನ್ನಷ್ಟು ಜ್ಞಾನ ಇದೆ ನಾನು ತಿಳ್ಕೊಳ್ಬೇಕಾದ್ರೂ ಇನ್ನಷ್ಟು ಇದೆ ದೊಡ್ಡದು ಜ್ಞಾನ ಸಾಗರ ನನಗೆ ತಿಳಿಯುವುದು ಅತ್ಯಂತ ಅಲ್ಪ ಕೆಲವೊಂದನ್ನು ಮಾತ್ರ ನಾನು ತಿಳಿದುಕೊಂಡಿದ್ದೇನೆ ಅಂತ ವಿನಯದಿಂದ ಬಾಗುತ್ತಾನೆ ಅಂಥವನೇ ನಿಜವಾದ ಜ್ಞಾನಿ ಯಾರಿಗೆ ಅಲ್ಪ ಜ್ಞಾನ ಇದೆಯೋ ಅಂಥವನು ಇದೇ ರೀತಿ ಹೇಳ್ತಾನೆ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾಹ ಮನ್ಯಮಾನಾಹ ತಾನೇ ಪಂಡಿತ ಅಂತ ತಿಳ್ಕೊಳ್ತಾನೆ ನನ್ನನ್ನಷ್ಟು ತಿಳಿದವನು ಯಾರೂ ಇಲ್ಲ ಅಂತ ಭಾವಿಸ್ತಾನೆ ಅವನು ಸ್ವಯಂ ತನ್ನನ್ನು ತಾನೇ ಧೀರಃ ಪಂಡಿತಹಾಂತಲು ಪಂಡಿತ ಅಂತಲೂ ತಿಳ್ಕೊಳ್ತಾನೆ ಆದರೆ ನಿಜವಾಗಿ ಅವನ ಅವಸ್ಥೆ ಏನು ಅಂತಂದರೆ ದಂದ್ರಮ್ಯಮಾನಾಹ ದಂದ್ರಮ್ಯಮಾಣ ಅಂತ ಅಂದರೆ ವಕ್ರಗತಿಯಲ್ಲಿ ಸಂಚರಿಸ್ತಾ ಇದ್ದಾನೆ ಅವನ ಜೀವನ ನೋಡಿದ್ರೆ ಹೋರಾಡ್ತಾ ಇದ್ದಾನೆ ಸುಖಭೋಗ ಸುಖೋಪಭೋಗ ವಸ್ತುಗಳ ಸಂಪಾದನೆಗೋಸ್ಕರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಏಟು ತಿಂತಾ ಇದ್ರೂ ಕೂಡ ಅದೇ ವಿಷಯವಸ್ತುಗಳನ್ನು ಸಂಗ್ರಹ ಸಂಗ್ರಹಿಸುವುದರಲ್ಲಿ ನಿರತನಾಗಿರುತ್ತಾನೆ ಒಂದು ಶ್ರೀರಾಮಕೃಷ್ಣರ ಇನ್ನೊಂದು ಕಥೆ ನೆನಪಾಗುತ್ತೆ ಅವರು ಹೇಳ್ತಾರೆ ಒಂಟೆ ಒಂದು ಜಾತಿಯ ಮುಳ್ಳನ್ನು ತಿನ್ನುತ್ತಂತೆ ಯಾಕಂದರೆ ಮರಳುಗಾಡಲ್ಲಿ ನೋಡಿ ಸಸ್ಯಾವಳಿಗಳು ಜಾಸ್ತಿ ಇಲ್ಲ ಏನು ಸಿಗುತ್ತೆ ಅದನ್ನು ತಿನ್ನೋದು ಆದರೆ ಒಂದು ಜಾತಿಯ ಮುಳ್ಳು ನೆಗಲು ಮುಳ್ಳು ಅಂತ ಹೇಳ್ತಾರೆ ಎಂಥ ಮುಳ್ಳು ಗೊತ್ತಿಲ್ಲ ಅದು ತಿನ್ನಬೇಕಾದ್ರೆ ಆ ಒಂಟೆಯ ಬಾಯಿಯೆಲ್ಲ ಒಡೆದು ರಕ್ತ ಸುರಿತಾ ಇರ್ತದೆ ಆ ರಕ್ತವನ್ನೇ ಅದು ಚೀಪ್ತಾ ನುಂಗುತ್ತದೆ ಆದರೂ ಕೂಡ ಮುಳ್ಳು ತಿನ್ನೋದು ಬಿಡೋದಿಲ್ಲ ಅದರ ಬಾಯಿ ಒಡೆದು ರಕ್ತ ಸುರಿದು ಆ ರಕ್ತವನ್ನೇ ಕುಡಿಯೋಕ್ಕೆ ಶುರು ಮಾಡ್ತದೆ ಆದರೂ ಕೂಡ ಮುಳ್ಳು ತಿನ್ನೋದು ಬಿಡೋದಿಲ್ಲವಲ್ಲ ಅದೇ ರೀತಿ ಮನುಷ್ಯರ ಈ ವಿಷಯವಸ್ತುಗಳಲ್ಲಿ ಮಗ್ನರಾಗಿ ಸಂಸಾರದ ಕೋಟಲೆಯಲ್ಲಿ ಮುಳುಗಿ ಒದ್ದಾಡ್ತಾ ಇರುವಂಥ ಅಜ್ಞಾನಿಗಳ ಅವಸ್ಥೆಯನ್ನು ಕೂಡ ಇದೇ ರೀತಿ ದಿನ ದುಃಖ ಕಷ್ಟ ಅತೃಪ್ತಿ ಇತ್ಯಾದಿಗಳು ರಾಗದ್ವೇಷಗಳಲ್ಲಿ ಮುಳುಗುತ್ತಾ ಇದ್ದಾರೆ ಆದರೂ ಕೂಡ ಇದನ್ನು ಮೀರಿ ಹೋಗುವಂಥ ನಿತ್ಯವಾದಂಥ ಒಂದು ಸತ್ಯ ಇದ್ದರೆ ಅದರ ಕಡೆಗೆ ಬೆಳಕಿನ ಕಡೆಗೆ ಹೋಗುವಂಥ ದಾರಿ ಅವರಿಗೆ ಬೇಡ ಯಾವುದು ಕಷ್ಟ ನೀಡ್ತದೋ ಅಂಥ ಅಜ್ಞಾನದ ದಾರಿಯಲ್ಲೇ ಅವರು ಇರ್ತಾರೆ ದಂದ್ರಮ್ಯಮಾನ ಅಂಥವರೇ ವಕ್ರಗತಿಯಲ್ಲಿ ಸಾಕ್ತಾ ಇರುವಂಥವರು ದಂದ್ರಮ್ಯಮಾಣ ಪರಿಯಂತಿ ಮೂಢಾಹ ಮೂಢರು ಈ ವಕ್ರವಕ್ರಗತಿಯಲ್ಲಿ ಪರಿಯಂತಿ ಸಂಚರಿಸ್ತಾ ಇರ್ತಾರೆ ಯಾವ ರೀತಿ ಸಂಚರಿಸ್ತಾರೆ ಅಂದರೆ ಅಂಧೇನೈವ ನಿಯಮಾನ ಯಥಾ ಅಂಧ ಅಂಧರು ಅನ್ ಇನ್ನೊಬ್ಬ ಕುರುಡ ಇನ್ನೊಬ್ಬ ಕುರುಡನನ್ನು ದಾರಿ ತೋರಿಸ್ಕೊಂಡು ಹೋದಾಗೆ ಇಬ್ಬರಿಗೂ ಕಣ್ಣು ಕಾಣಲ್ಲ ಇನ್ನೊಬ್ಬನಿಗೆ ಹೇಗಪ್ಪ ದಾರಿ ತೋರಿಸ್ತಾನೆ ಅದೇ ರೀತಿಯಲ್ಲಿ ಅಜ್ಞಾನಿಯಾದವನು ಇತರರನ್ನು ಕೂಡ ಅಜ್ಞಾನದ ಆ ಮಾರ್ಗಕ್ಕೆ ತಳ್ಳುತ್ತಾನೆ ಶಾಂಕರ ಭಾಷೆಯಲ್ಲಿ ಹೇಳ್ತಾರೆ ದಂದ್ರಮ್ಯಮ ಅತ್ಯರ್ಥ ಕುಟಿಲಾಂ ಅನೇಕಾ ಗತಿಂ ಗಚಂತಹ ಜರಾಮರಣಗಾದಿ ದುಃಖೈ ಪರ್ಯಂತಿ ಇಂಥವರು ಜರೆ ಮರಣ ಜನ್ಮಜನ್ಮಾಂತರಗಳು ಇತ್ಯಾದಿಗಳಲ್ಲಿ ನಿರಂತರ ಈ ಜೀವನದ ಒಂದು ಕತ್ತಲೆಯ ಮಾರ್ಗದಲ್ಲೇ ಸಂಚರಿಸ್ತಾ ಇರ್ತಾರೆ ಹೊರತು ಈ ಬಂಧನದಿಂದ ಜನ್ಮ ಜನ್ಮಾಂತರಗಳ ಆ ಸಂಕೋಲೆಯಿಂದ ಬಿಡಿಸಿಕೊಂಡು ಭಗವಂತನ ಕಡೆಗೆ ಸತ್ಯದ ಕಡೆಗೆ ಆತ್ಮದ ಕಡೆಗೆ ಬರುವ ದಾರಿ ಅವರಿಗೆ ಬೇಕಾಗಿಲ್ಲ ಗೋಚರಿಸುವುದಿಲ್ಲ ಅಂತಲ್ಲ ಅವರು ಇಚ್ಛೆ ಪಟ್ಟರೆ ಎಲ್ಲಿಂದಾದರೂ ಒಬ್ಬ ಗುರು ಬರ್ತಾನೆ ಒಬ್ಬ ಅವನಿಗೆ ಮಾರ್ಗ ತೋರಿಸುವನು ಸಿಗ್ತಾನೆ ಆದರೆ ಅವರ ಮನಸ್ಸಿನಲ್ಲಿ ಅದನ್ನು ಹೊಂದಬೇಕು ಎನ್ನುವಂಥ ಅಭಿಲಾಷೆ ಸ್ವಲ್ಪವೂ ಕೂಡ ಇಲ್ಲ ಇಂಥವರು ಯಾವ ರೀತಿ ಹೀಗೆ ಕುರುಡ ಕುರುಡನ ದಾರಿ ತೋರಿಸ್ತಾ ಕುರುಡನಿಗೆ ದಾರಿ ತೋರಿಸ್ತಾ ಹೋಗೋ ಹಾಗೆ ಇರ್ತಾರೋ ಅಂಥವರಿಗೆ ಪರಲೋಕದ ವಿಷಯವಾಗಿ ಏನೂ ಗೊತ್ತಾಗೋದಿಲ್ಲ ಅದನ್ನು ಮುಂದಿನ ಮಂತ್ರದಲ್ಲಿ ಹೇಳ್ತಾನೆ ನ ಸಾಂಪರಾಯಃ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕಃ ನಾಸ್ತಿ ಪರ ಪುನಃ ಪುನಃ ವಶಮಾಪದ್ಯತೆ ಮೇ ಯಮ ಹೇಳ್ತಾನೆ ಅಂಥವರು ಹೇಗಿರ್ತಾರೆ ಅಂತಂದರೆ ಅವರಿಗೆ ಪರಲೋಕದ ವಿಷಯ ಗೊತ್ತಾಗುವುದಿಲ್ಲ ನ ಸಾಂಪರಾಯ ಪ್ರತಿಭಾತಿ ಸಾಂಪರಾಯ ಅಂತಂದ್ರೇನು ಪರಲೋಕ ಸಂಪರಾಯ ಅಂತಂದರೆ ಪರಲೋಕ ಅದನ್ನು ಪಡೆಯುವಂಥ ಸಾಧನೆ ಯಾವುದೋ ಅದು ಸಾಂಪರಾಯ ಪರಲೋಕ ಅಥವಾ ಅದರ ವಿಚಾರವಾಗಿ ತಿಳಿದುಕೊಳ್ಳುವಂಥ ಮಾರ್ಗ ಇದೆಯಲ್ಲ ಅದು ಶ್ರೇಯಸ್ಸನ್ನು ತಂದುಕೊಡುವುದಕ್ಕೆ ಕಾರಣ ಆಗುತ್ತೆ ಸಾವು ಮತ್ತು ಹುಟ್ಟು ಇದು ಕೊನೆಯಿಲ್ಲದಂಥ ಒಂದು ನಿರಂತರವಾದ ಒಂದು ಸಂಚಾರ ಅದನ್ನು ಮೀರಿ ಹೋದರೆ ಮಾತ್ರ ಮನುಷ್ಯನಿಗೆ ಸದ್ಗತಿ ಸಿಗುತ್ತೆ ಇಲ್ಲ ತನ್ನ ಸುಖವನ್ನು ಹೊಂದುವುದಕ್ಕೆ ಮನುಷ್ಯ ಹೋರಾಡ್ತಾ ಇರ್ತಾನೆ ಸುಖಮತ್ತು ಮತ್ತು ದುಃಖ ಈ ಜೊತೆಗೆ ಬರುವುದರಿಂದ ಎರಡನ್ನೂ ಅನುಭವಿಸ್ತಾನೆ ಅವನ ತೃಪ್ತಿ ಅವನ ಆಸೆ ಪೂರ್ಣಗೊಳ್ಳುವುದಿಲ್ಲ ಮತ್ತು ಅದು ಪೂರ್ಣಗೊಳ್ಳುವುದಕ್ಕೆ ಇನ್ನೊಂದು ಜನ್ಮ ಪಡೀತಾನೆ ಅಲ್ಲಿ ಮತ್ತೆ ಹೋರಾಟ ಶುರುವಾಗುತ್ತೆ ಹೀಗೆ ಕೊನೆಯಿಲ್ಲದ ಜನ್ಮ ಜನ್ಮಾಂತರಗಳೆ ಸುರುತಾ ಇರ್ತಾನೆ ಈ ಸಾಂಪರಾಯ ಎನ್ನುವುದು ಇದನ್ನು ಒಂದು ಜಗತ್ತಿನ ಕತೆ ಕಾಣಿಸುವುದಿಲ್ಲ ನ ನಸಾಂಪ್ರಾಯ ಪ್ರತಿಭಾತಿ ಬಾಲಂ ಬಾಲಂ ಅಂತ ಹೇಳ್ತಾನೆ ಬಾಲ ಹುಡುಗ ಇಂಥವರು ಸಾಮಾನ್ಯ ದೃಷ್ಟಿಯಿಂದ ಪ್ರಬುದ್ಧರಾಗಿರ್ಬೋದು ವಯಸ್ಸಿನ ದೃಷ್ಟಿಯಿಂದ ಪ್ರೌಢರಾಗಿರಬಹುದು ಆದರೆ ಅವರ ಬುದ್ಧಿ ಇನ್ನೂ ಕೂಡ ಬೆಳೆಯಲಿಲ್ಲ ಬಾಲನ ಹಾಗೇನೇ ಅವರು ಒಂದು ರೀತಿ ವ್ಯಂಗ್ಯದಲ್ಲಿ ಹೇಳ್ತಾ ಇದೆ ಉಪನಿಷತ್ತು ಆ ಬಾಲನ ಹಾಗೆ ಮೂಢನಾಗಿರುವಂಥವರಿಗೆ ಈ ಸಾಂಪರಾಯ ಅಂತ ಹೇಳುವ ಆ ಪರಲೋಕದ ವಿದ್ಯೆ ಇದೆಯಲ್ಲ ಅದು ಗೋಚರಿಸುವುದಿಲ್ಲ ಅಂಥವರು ಏನು ಮಾಡ್ತಾರೆ ಅಂದರೆ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಇವರನ್ನು ಆ ವಿತ್ತಮೋಹೇನ ಹಣದ ಮೋಹ ಇದೆಯಲ್ಲ ಅದರಿಂದ ಹೆಜ್ಜೆ ಹೆಜ್ಜೆಗೂ ತಪ್ಪತಾ ಇರ್ತಾರೆ ತಪ್ಪು ಮಾಡ್ತಾರೆ ಪ್ರಮಾದ್ಯಂತಂ ಪ್ರಮಾದ ಆಧ್ಯಾತ್ಮಿಕ ಜಗತ್ತಲ್ಲಿ ಪ್ರಮಾದ ಎನ್ನುವುದು ದೊಡ್ಡ ಶತ್ರು ಶ್ರೀರಾಮಕೃಷ್ಣರು ಹೇಳುತ್ತಾರೆ ಯಾರಿಗೆ ಭಗವಂತನ ಕೃಪೆಯಾಗಿದೋ ಅವನು ಕನಸಿನಲ್ಲೂ ಕೂಡ ತಪ್ಪು ಮಾಡುವುದಿಲ್ಲ ಎಚ್ಚರವಾಗಿರ್ತಾನೆ ಮನಸ್ಸು ಅಲರ್ಟ್ ಆಗಿರುತ್ತೆ ಯಾವ ಪ್ರತಿ ಕೂಡ ವಿವೇಕ ಜಾಗೃತವಾಗಿರ್ತದೆ ಯಾಕಂದರೆ ಭಗವಂತನ ಕಡೆಗೆ ಹೋಗುವ ಗತಿ ಇದೆಯಲ್ಲ ಅದು ಬೆಳಕಿನ ಗತಿ ಸಾತ್ವಿಕ ಪ್ರವೃತ್ತಿಗಳಲ್ಲಿ ಹೆಚ್ಚುತ್ತವೆ ಅಂಥವನಿಗೆ ತಮಸ್ಸು ಕಡಿಮೆಯಾಗಿರುತ್ತದೆ ಸದಾ ಅವನ ಮನಸ್ಸು ಬುದ್ಧಿ ವಿವೇಕ ಜಾಗೃತವಾಗಿರುತ್ತದೆ ಯಾರು ಇದಕ್ಕೆ ವಿರುದ್ಧವಾದ ಸುಖವನ್ನು ಅರಸಿ ಹೋಗುತ್ತಾನೋ ಪ್ರಾಪಂಚಿಕ ಅಥವಾ ಲೌಕಿಕವಾದ ವಸ್ತುಗಳನ್ನು ಅರಸಿಕೊಂಡು ಅವುಗಳ ಬೆನ್ನ ಹಿಂದೆ ಬೀಳ್ತಾನೋ ಅಂಥವನು ಆ ಸುಖದಲ್ಲಿ ಉನ್ಮತ್ತನಾಗಿರ್ತಾನೆ ಅವುಗಳನ್ನು ಪಡೆಯುವುದಕ್ಕೆ ವಕ್ರವಕ್ರಗತಿಯಲ್ಲಿ ಹೋಗ್ತಾ ಇರ್ತಾನೆ ಹೆಜ್ಜೆ ಹೆಜ್ಜೆಗೂ ತಪ್ಪುತ್ತಾನೆ ಏಟು ತಿಂತಾನೆ ಏಟು ತಿಂದರೂ ಕೂಡ ಅವನ ಮನಸ್ಸು ಬುದ್ಧಿ ಇರುವ ಕಡೆಗೆ ತಿರುಗುವುದಿಲ್ಲ ಅಂಥವನು ಪ್ರಮಾದ್ಯಂತಂ ಅಂಥ ಪ್ರಮಾದ್ ಪ್ರಮಾದವನ್ನು ಮಾಡುತ್ತಾ ಇರುವಂಥ ಅವನು ಏನು ಹೇಳ್ತಾನೆ ಅಂತಂದರೆ ಅಯಂ ಲೋಕಃ ಈ ಇಹಲೋಕ ಇದೆಯಲ್ಲ ಈ ಕಾಣ್ತಾ ಇರುವ ಈ ಲೋಕ ಜಗತ್ತು ಇದೊಂದೇ ಇರುವುದು ಚೆನ್ನಾಗಿ ಊಟ ಮಾಡಿ ತಿಂಡಿ ಮಾಡಿ ನಿದ್ದೆ ಮಾಡಿ ಸುಖ ಪಡುವಷ್ಟು ಈ ಜಗತ್ತಿಂದ ಆಚೆ ಇನ್ನೇನೂ ಇಲ್ಲ ಅಂಥವರಿಗೆ ಬೇರೆ ಜಗತ್ತು ಬೇರೆ ಪರಲೋಕ ಕಾಣಿಸುವುದೇ ಇಲ್ಲ ಅಂಥವ್ರು ಹೇಳ್ತಾರೆ ಜನ್ಮ ಜನ್ಮಂತರ ಎಲ್ಲ ಸತ್ತ ಮೇಲೆ ಇನ್ನೇನೂ ಇಲ್ಲ ಹುಟ್ಟೋದಕ್ಕೆ ಮೊದಲು ಇನ್ನೇನಿಲ್ಲ ಎಲ್ಲಿಂದ ಬಿದ್ದ ಅವನು ಉತ್ತರ ಇಲ್ಲ ಈ ರೀತಿ ಮನುಷ್ಯನ ಅಸ್ತಿತ್ವವನ್ನು ಕೇವಲ ಈ ಜನ್ಮಕ್ಕೆ ಮಾತ್ರ ಸೀಮಿತಗೊಳಿಸುವಂಥ ಒಂದು ನಾಸ್ತಿಕ ವರ್ಗ ಹಿಂದೇನೂ ಇತ್ತು ಇವತ್ತು ಇದೆ ನಾಳೆನೂ ಇರುತ್ತದೆ ಅಂಥ ವರ್ಗ ಅವರು ಹೇಳ್ತಾರೆ ಅಯಂ ಲೋಕಃ ಈ ಲೋಕ ಇದೆ ನಾಸ್ ನಾಸ್ತಿ ಪರ ಇತಿ ಪರಲೋಕ ಎನ್ನುವುದು ಇಲ್ಲ ಅಂತ ಮಾನಿ ತಿಳ್ಕೊಳ್ಳುವರು ತಿಳ್ಕೊಳ್ಳುವಂಥವರು ಅವರು ಏನು ಏನಾಗ್ತಾರೆ ಅಂತಂದರೆ ಪುನರ್ ಪುನರ್ ವಶಮಾಪದ್ಯತೆ ಮೇ ನಚಿಕೆ ತನಗೆ ಯಮ ಹೇಳ್ತಾ ಇರುವುದು ಇದು ಯಮ ಹೇಳ್ತಾನೆ ನನಗೆ ಮತ್ತೆ ಮತ್ತೆ ಅವರು ವಶ ಆಗ್ತಾ ಇದ್ದಾರೆ ಅಂದರೆ ಯಮನಿಗೆ ವಶ ಆಗುವುದಂದ್ರೆ ಸಾಯ್ತಾರೆ ಒಂದು ಜನ್ಮ ಆದಮೇಲೆ ಸಾವನ್ನಪ್ಪುತ್ತಾರೆ ಇನ್ನೊಂದು ಜನ್ಮ ಎತ್ತುತ್ತಾರೆ ಅಲ್ಲಿ ಮತ್ತೆ ನನಗೆ ಸಾಯ್ತಾರೆ ಕೊನೆಯಿಲ್ಲದ ಸಂಸಾರಗತಿಯಲ್ಲಿ ಅವರು ಮುಂದಕ್ಕೆ ಮುಂದಕ್ಕೆ ಸಾಗ್ತಾ ಇರ್ತಾರೆ ಗೊತ್ತು ಗುರಿ ಇಲ್ಲದೆ ಸಾಗುತ್ತಾ ಇರ್ತಾರೆ ಅಂಥವರು ಈ ಮೂಢರು ಅಜ್ಞಾನಿಗಳು ವಿವೇಕವನ್ನು ಆಕಡೆಗೆ ಕಡೆಗೆ ಸಾಗುವುದಕ್ಕೆ ಬಿಡದಂಥವರು ಅವರ ಬಗ್ಗೆ ಈ ಎರಡು ಮಂತ್ರದಲ್ಲಿ ಈ ರೀತಿಯಾಗಿ ಉಪನಿಷತ್ತು ಹೇಳುತ್ತೆ ಈ ಎರಡು ಭಿನ್ನ ಮಾರ್ಗಗಳ ಬಗ್ಗೆ ಇಷ್ಟನ್ನು ಹೇಳಿದ ಮೇಲೆ ನಚಿಕೇತನ ಅವನ ವಿವೇಕದ ಬಗ್ಗೆ ಅವನ ವಿಶೇಷವಾದ ಬುದ್ಧಿಶಕ್ತಿಯ ಬಗ್ಗೆ ಸಾಕಷ್ಟು ಯಮ ಮುಂದುವರೆಸಿ ಹೇಳ್ತಾನೆ ಒಂದು ಯಮ ಇವನ ಬುದ್ಧಿಯನ್ನು ವಿಶೇಷವಾಗಿ ಹೊಗಳ್ತಾನೆ ಇಷ್ಟೆಲ್ಲ ಹೇಳೆ ಆದಮೇಲೆ ನಚಿಕೆ ಸಾಕಾಗೋಯಿತು ಆಮೇಲೆ ಅವನು ಹೇಳ್ತಾನೆ ನೀನು ಇಷ್ಟೆಲ್ಲ ಯಾಕೆ ಮಾತಾಡ್ತೀಯಪ್ಪ ಅದೇನು ವಿದ್ಯೆ ಆತ್ಮ ವಿದ್ಯೆ ಅಂತ ಹೇಳ್ತೀಯಲ್ಲ ಈ ಸತ್ತ ಮೇಲೆ ಏನಾಗುತ್ತದೆ ಅಂತ ನಾನು ಕೇಳಿದ್ದೀನಲ್ಲ ವರ ಅದನ್ನು ಹೇಳಪ್ಪ ನೀನು ಸುಮ್ಮನೆ ಉಪದೇಶ ಮಾಡ್ತೀಯಲ್ಲ ಈ ರೀತಿಯಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹೇಳೋಕ್ಕೆ ವರೆಗೆ ಇನ್ನಷ್ಟು ಮಂತ್ರಗಳು ಬರ್ತವೆ ಅದರಲ್ಲಿ ಪ್ರಧಾನವಾಗಿ ಈ ವಿದ್ಯೆ ಅಥವಾ ಆತ್ಮವನ್ನು ಕುರಿತಾದಂಥ ಈ ವಿಶೇಷವಾದಂಥ ಜ್ಞಾನ ಇದೆಯಲ್ಲ ಅದರ ಸ್ತುತಿ ಇದೆ ನಚಿಕೇತನ ಬುದ್ಧಿವಂತಿಕೆಯನ್ನು ಹೇಳ್ತಾನೆ ಇದನ್ನು ಪಡ್ಕೊಳ್ಳುವಂಥ ಒಂದು ವರ್ಗದವರಿದ್ದಾರಲ್ಲ ವಿಶೇಷವಾಗಿ ಅಂಥ ವಿವೇಕಿಗಳ ಮಹತ್ವವನ್ನು ಹೇಳ್ತಾನೆ ಕೆಲವು ನಾಲ್ಕೈದು ಮಂತ್ರಗಳು ಈ ರೀತಿ ಬರ್ತವೆ ಅನಂತರ ನೇರ ಆತ್ಮವಸ್ತುವಿನ ವಿಚಾರವನ್ನು ಒಂದೊಂದಾಗಿ ನಚಿಕೇತನಿಗೆ ಉಪೇಶ ಮಾಡ್ತಾ ಹೋಗ್ತಾನೆ ಓಂ ಶಾಂತಿಶಾಂತಿ ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು